ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಭೆ ಪುಣಚ ಶಂಕರಾಚಾರ್ಯ ಅದ್ವೈತ ಪಂಚರತ್ನ ಕೃತೀಯ ವ್ಯಾಖ್ಯಾನ ಶ್ರೀ ಶ್ರೀ ಸಚಿಾನಂದ ಸರಸ್ವತಿ ಸ್ವಾಮೀಜಿಗಳ ವೇದಾಂತಪ್ರವೇಶಿಕೆ ಶಂಕರಾಚಾರ್ಯ ಪದತರಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ಶರಣ ಹೊಂದುತ್ತಾ ವಿದ್ವಾನ್ ಡಾಕ್ಟರ್ ಕೆ ಜಿ ವೇದ ವೇದಾಂತ ವಾರಿದಿಗಳು ಇವರ ಪದತರಗಳಲ್ಲಿ ಶರಣಾಗುತ್ತಾ ಈ ಒಂದು ಪ್ರಕೃತಿ ಈ ಪ್ರಸ್ತುತ ಈ ಒಂದು ಕೃತಿಯನ್ನು ನೋಡೋಣ ವೇದಾಂತ ಪ್ರವೇಶಿಕೆ ಅದ್ವೈತ ಪಂಚರತ್ನಂ ಕೃತಿಯ ವ್ಯಾಖ್ಯಾನ ಇದರಲ್ಲಿ ಈಗ ನಾಲ್ಕನೇ ಶ್ಲೋಕ ಮೂರು ಶ್ಲೋಕಗಳು ನೋಡಿದ್ದೇವೆ ನಾಲ್ಕನೇ ಶ್ಲೋಕದ ವಿವರಣೆಯನ್ನು ಈಗ ನೋಡಲಿಕ್ಕಿದ್ದೇವೆ ದ್ವೈತ ಸ್ಥಿರತ್ವ ಭ್ರಾಂತಿಯ ಪರಿಹಾರ ಅಂತೇಳಿ ಹೇಳ್ತಾರೆ ಈ ನಾಲ್ಕನೇ ಶ್ಲೋಕದ ತಾತ್ಪರ್ಯ ಅಂದರೆ ದ್ವೈತ ಅಂದರೆ ಎರಡಾಗಿರತಕ್ಕಂಥದ್ದು ಆತ್ಮ ಪರಮಾತ್ಮ ಏನಂತಕ್ಕಂಥ ದ್ವೈತ ಅಥವಾ ಯಾವುದೇ ದ್ವೈತ ದ್ವಂದ್ವಗಳು ಸುಖ ದುಃಖ ಮುಂತಾದಂಥ ಎಲ್ಲ ದ್ವಂದ್ವಗಳು ಏನಿದೆ ಅವುಗಳ ಸ್ಥಿರತ್ವ ಅವುಗಳು ಯಾವಾಗಲೂ ಇರ್ತವೆ ಸ್ಥಿರವಾಗಿ ಎನ್ನತಕ್ಕಂಥ ಭ್ರಾಂತಿ ಯಾವುದಿದೆ ಅದರ ಪರಿಹಾರ ನಿಜವಾಗಿ ಹಾಗಲ್ಲ ಅದು ಅದ್ವೈತ ಅಂತೇಳಿ ಹೇಳತಕ್ಕಂಥ ವಿಚಾರ ಇದೆ ಹಿಂದೆ ಹೇಳಿದ ಹಗ್ಗದ ಹಾವು ಕನಸು ಎಂಬಂಥ ದೃಷ್ಟಾಂತಗಳು ಜೀವ ಜಡಭ್ರಾಂತಿಗೆ ಪೂರ್ಣವಾಗಿಯೂ ಸರಿಯಾದ ಉದಾಹರಣೆ ಅಲ್ಲ ಯಾಕಂದರೆ ಆತ್ಮನ ಜ್ಞಾನವಾದ ಮೇಲೂ ಜಗತ್ತು ಮತ್ತೆ ತೋರುತ್ತಲೇ ಇರುತ್ತದೆ ಆದರೆ ಹಗ್ಗದ ಹಾವು ಹಗ್ಗದ ತತ್ವವು ತಿಳಿದ ಮೇಲೆ ಕಾಣದೆ ಹೋಗಿಬಿಡುತ್ತದೆ ಕನಸಿನ ಪ್ರಪಂಚವು ಎಚ್ಚರವಾಗುತ್ತಲೂ ಹೋಗಿಬಿಡ್ತದೆ ಆತ್ಮಜ್ಞಾನವಾದ ಮೇಲೆ ಪ್ರಪಂಚವು ನಿಜವಾಗಿಯೂ ಹೋಗಿಯೇ ಬಿಡುವುದೆಂದು ವೇದಾಂತಿಗಳು ಹೇಳಿದರೆ ಅದು ಸರಿಯಾಗಲಾರದು ಯಾಕಂದರೆ ಆಗ ಅವನಿಗೆ ಆತ್ಮಜ್ಞಾನವಾಗಿರುವುದು ಅವನ ದೃಷ್ಟಿಯಲ್ಲಿ ಮತ್ತೆ ಯಾರೂ ಇಲ್ಲವೇ ಇಲ್ಲವೋ ಆದ್ದರಿಂದ ಅವನು ಮತ್ತೊಬ್ಬನಿಗೆ ತತ್ವವನ್ನು ಬೋಧಿಸುವುದಕ್ಕೆ ಆಗಲಾರದು ಆಗ ಗುರು ಶಿಷ್ಯ ಭಾವವೇ ಇಲ್ಲದಂತೆ ಆಗಿಬಿಡ್ತದೆ ಅಂಥೇಳಿ ಕೆಲವರಿಗೆ ತೋರ್ಬೋದು ಈ ಶಂಕೆಯನ್ನು ಪರಿಹರಿಸುವುದಕ್ಕಾಗಿ ಮುಂದಿನ ಶ್ಲೋಕ ಬರ್ತದೆ ಮತ್ತೊ ನಾನಕಿಂಚಿದಸ್ತಿ ವಿಶ್ವ ಸತ್ಯಂ ಬಾಹ್ಯ ವಸ್ತು ಮಾಯೋಪಕ್ಳಿಪ್ತರ್ಶಾಂತರ್ಭಾಮನ ತುಲ್ಯ್ಯ ಮೈಯದ್ವೈತೆ ಭಾತಿ ತಸ್ಮ್ಚಿವಿ ವೋಹಂ ಅಂಥೇಳಿ ಇದು ಈ ಎಲ್ಲ ಶ್ಲೋಕಗಳು ಕೂಡ ಈ ಅದ್ವೈತ ಪಂಚರತ್ನ ಶ್ಲೋಕಗಳು ಮಾಂತವು ಗೌ ಚೇಚ್ಚಾಲಿನಿ ಭೋಗಿ ಲೋಕೈ ಅಂಥೇಳಿ ಆ ಛಂದಸ್ಸಿನಲ್ಲಿ ಆ ವೃತ್ತದಲ್ಲಿ ವೃತ್ತದಲ್ಲಿ ಇದೆ ಹನ್ನಂದಕ್ಷರದ್ದು ಮಾಹಂತವು ಗೌ ಚೇಚ್ಚಾಲಿನಿ ಭೋಗಿ ಲೋಕೈಹಿ ಅಂಥೇಳಿ ಶಾಲಿನಿ ವೃತ್ತದಲ್ಲಿ ಇದೆ ಮತ್ತು ನಾನ್ಯತ್ಕಿಂಚಿದ ನಾಸ್ತಿ ವಿಶ್ವಂ ಈಗ ಇದರ ಪದಚ್ಛೇದ ಮಾಡೋದಿದ್ರೆ ಮತ್ತ ನ ಅನ್ಯತ ಕಿಂಚಿತ ಅತ್ರ ಅಸ್ತಿ ವಿಶ್ವ ಸತ್ಯಂ ಬಾಹ್ಯ ವಸ್ತು ಮಯಾ ಮೃಪ್ತ ಆದರ್ಶ ಅಂತರ್ಭಾನ್ ತುಲ್ಯ ಮೈ ಅದ್ವೈತೆ ಭಾತಿ ತಸ್ಮ ಶಿವಮಾಡೋದು ಇದ್ರೆ ಅಲ್ಲಿ ಮತ್ತ ನನಗಿಂತ ಅನ್ಯತ್ ಬೇರೆಯಾದ ಸತ್ಯಂ ನಿಜವಾಗಿರುವ ವಿಶ್ವಂ ಪ್ರಪಂಚವು ಕಿಂಚಿತ್ ಯಾವುದು ನಾಸ್ತಿ ಇರುವುದಿಲ್ಲ ಇಲ್ಲ ಬಾಹ್ಯಂ ಹೊರಗಿರುವ ವಸ್ತು ಪದಾರ್ಥವು ಮಯೋಕ್ಲಿ ಮಯೋಪಕೃಪ್ತ ಮಾಯೋಪಕೃಪ್ತಂ ಮಾಯೆಯಿಂದ ಕಲ್ಪಿತವಾಗಿ ಆದರ್ಶ ಅಂತಹ ಕನ್ನಡಿಯೊಳಗೆ ಭಾಸಮಾನೇನು ತೋರುವ ಪ್ರತಿಬಿಂಬಕ್ಕೆ ತುಲ್ಯಂ ಸಮವಾದದ್ದಾಗಿ ಅದ್ವೈತೆ ಎರಡನೆಯದಿಲ್ಲದವನಾದ ಮೈ ನನ್ನಲ್ಲಿ ಭಾತಿ ತೋರುತ್ತಿರುವುದು ತಸ್ಮಾದ್ದರಿಂದ ಅಹಂ ನಾನು ಶಿವಃ ಶಿವನು ನನಗಿಂತ ಬೇರೆಯಾಗಿರುವ ಸತ್ಯವಾದ ಪ್ರಪಂಚವೇ ಇಲ್ಲಿ ಇರುವುದಿಲ್ಲ ಹೊರಗಿರುವ ವಸ್ತು ಎಲ್ಲವೂ ಮಾಯೆಯಿಂದ ಕಲ್ಪಿತವಾಗಿರುತ್ತದೆ ಇದು ಅದ್ವಿತೀಯನಾದ ನನ್ನಲ್ಲಿ ಕನ್ನಡಿಯಲ್ಲಿ ತೋರು ಪ್ರತಿಯೊಬ್ಬಕ್ಕೆ ಸಮಾನವಾಗಿರುವಂತಹದ್ದು ಆದ್ದರಿಂದ ನಾನು ಶಿವನು ವಿವರಣೆ ನನಗಿಂತ ಬೇರೆ ಆಗಿರುವ ಪ್ರಪಂಚವಿಲ್ಲ ಅಂತ ಹೇಳಿ ಆತ್ಮನು ಅದ್ವಿತೀಯನೆಂಬುದಕ್ಕೆ ಮುಖ್ಯವಾಗಿ ಒಂದು ಆಕ್ಷೇಪವಿದೆ ಪ್ರಪಂಚವು ಎದುರಿಸ ಸ್ಪಷ್ಟವಾಗಿ ಕಾಣುತ್ತಿರುವಾಗದಿಲ್ಲವೆನ್ನಬಹುದೇ ಅದು ಇರುವುದಾದರೆ ಆತನು ಅದ್ವಿತೀಯನು ಎಂದರೆ ತನಗೆ ಎರಡನೇದು ಇಲ್ಲದನು ಎಂಬುದು ಆಗ ಸಮಾಧಾನ ಹೇಳ್ತಾರೆ ಆತ್ಮನ ಜೊತೆಗೆ ಒಂದು ಪ್ರಪಂಚವಿಧಿ ಎಂದು ಭಾವಿಸುವುದು ತಪ್ಪು ಯಾಕೆಂದರೆ ಆತ್ಮನಿಗಿಂತ ಬೇರೆಯಾಗಿ ಸ್ವತಂತ್ರವಾಗಿ ಪ್ರಪಂಚವಿರುವುದಿಲ್ಲ ಆತ್ಮನೊಬ್ಬನು ಪ್ರಪಂಚ ಒಂದು ಹೀಗೆ ಎರಡು ವಸ್ತುಗಳನ್ನು ಪರಿಗಣಿಸುವುದಕ್ಕೆ ಇಲ್ಲ ಯಾಕೆಂದರೆ ಆತ್ಮ ಪ್ರಪಂಚ ಇವುಗಳು ಯಾವುದಾದರೂ ಒಂದೇ ಜಾತಿಗೆ ಸೇರಿದ ಎರಡು ವ್ಯಕ್ತಿಗಳಲ್ಲ ಒಂದೇ ಜಾತಿಗೆ ಸೇರಿದ ಹೊರತು ಎರಡು ಒಂದು ಎರಡು ಎಂದು ಸಂಖ್ಯೆಯನ್ನು ಉಪಯೋಗಿಸುವುದಕ್ಕಿಲ್ಲ ಒಂದು ಕುರ್ಚಿಯ ಜೊತೆಗೆ ಇನ್ನೊಂದು ಕುರ್ಚಿಯನ್ನು ಸೇರಿಸಿದರೆ ಎರಡು ಕುರ್ಚಿಗಳಾಗ್ತವೆ ಒಂದು ಕುರ್ಚಿಯ ಜೊತೆಗೆ ಒಂದು ಬೆಂಚು ಸೇರಿದರೆ ಎರಡು ಮರದ ಸಮಾನಗಳಾಗ್ತವೆ ಆದರೆ ಆತ್ಮನ ಜೊತೆಗೆ ಪ್ರಪಂಚವು ಸೇರಿದರೆ ಎರಡು ಏನಾಗುವುದು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲ ಆಕ್ಷೇಪ ಯಾಕಿಲ್ಲ ಆತ್ಮನು ಪ್ರಪಂಚವು ಸೇರಿ ಎರಡು ಪದಾರ್ಥಗಳೆಂದು ಹೇಳಬಹುದಲ್ಲ ಸಮಾಧಾನ ಹೇಳ್ತಾರೆ ಅದಕ್ಕೆ ಕೂಡದು ಯಾಕಂದರೆ ಆತ್ಮನೂ ಪದಾರ್ಥವಲ್ಲ ಪದಾರ್ಥವೆಂದರೆ ಪದಕ್ಕೆ ಅರ್ಥವಾದದ್ದು ಯಾವುದನ್ನು ಮನಸ್ಸಿನಿಂದ ಗ್ರಹಿಸಬಹುದು ಅದನ್ನು ಪದದಿಂದ ಗುರುತಿಸಬಹುದು ಅದು ಆ ಪದಕ್ಕೆ ಅರ್ಥವೆನಿಸ್ತದೆ ಆದರೆ ಆತ್ಮನನ್ನು ಮನಸ್ಸಿನಿಂದ ಗಯಿಸುವುದಕ್ಕೆ ಬರುವುದಿಲ್ಲ ಆತ್ಮನೇ ಮನಸ್ಸನ್ನು ಬೆಳಗ್ತಾನೆ ಆದ್ದರಿಂದ ಆತ್ಮನ ಪದಾರ್ಥವಲ್ಲ ಆದ್ದರಿಂದಲೇ ಆತ್ಮನು ಶಿವನು ಎಂದು ಮುಂತಾಗಿ ವೇದಾಂತ ಉಪಯೋಗಿಸುವ ಪದಗಳಿಂದ ಮಿಕ್ಕವರಿಗೆ ಯಾವ ಅರ್ಥವೂ ತೋರುವುದಿಲ್ಲ ಪದದ ಅರ್ಥವಲ್ಲದ ಮಾತ್ರಕ್ಕೆ ಆತ್ಮನೇ ಇಲ್ಲವೆಂದು ಹೇಳುವುದಕ್ಕೆ ಆಗುವುದಿಲ್ಲ ಯಾಕೆಂದರೆ ಅನುಭವದಲ್ಲಿ ಆತ್ಮನು ತೋರಿಕೊಳ್ಳುತ್ತಾನೆ ಮತ್ತು ಆತ್ಮನ ಅನುಭವದ ಆಧಾರದಿಂದಲೇ ಮನಸ್ಸನ್ನು ಮನಸ್ಸಿಗೆ ಗೋಚರವಾಗುವ ಮಿಕ್ಕ ಪ್ರಪಂಚವನ್ನು ನಾವು ಗೊತ್ತುಪಡಿಸುತ್ತೇವೆ ಆಕ್ಷೇಪ ಹೇಳ್ತಾರೆ ಆತ್ಮನು ಪದಾರ್ಥವಲ್ಲದೆ ಇದ್ದರೆ ಹೋಗಲಿ ಆತ್ಮನು ಪ್ರಪಂಚ ಎಂಬ ಅನುಭವದಿಂದಲೇ ಎರಡು ಇವೆ ಎಂದು ನಿರ್ಣಯವಾಗುವುದಿಲ್ಲವೇ ಸಮಾಧಾನ ಆಗುವುದಿಲ್ಲ ಯಾಕೆಂದರೆ ಒಂದು ಎರಡು ಎಂದು ಲೆಕ್ಕ ಆಗಬೇಕು ಆದರೆ ಒಂದೇ ದೇಶದಲ್ಲಿರುವ ಅಥವಾ ಒಂದೇ ಕಾಲದಲ್ಲಿರುವ ಪದಾರ್ಥಗಳು ಆಗಬೇಕು ಕಾಲದಲ್ಲಿ ಇಲ್ಲದೆ ದೇಶದಲ್ಲಿಲ್ಲದೇ ಪದಾರ್ಥಗಳು ಅಲ್ಲದೇ ಇರುವಾಗ ಆತ್ಮ ಪ್ರಪಂಚಗಳಿಗೆ ಎರಡು ಎಂಬ ಸಂಖ್ಯೆಯು ಹೇಗೆ ಹೊಂದಿಯಿತು ಹಾಗಾದರೆ ಎರಡು ಇಲ್ಲದಿದ್ರೆ ಎರಡು ಬೇರೆ ಬೇರೆ ಮಾತುಗಳ ಪ್ರಯೋಗವಾಗಿರುವುದು ಆತ್ಮನು ಪ್ರಪಂಚವು ಎರಡು ಒಂದೇ ಎಂದು ಹೇಳುವುದಕ್ಕಾದೀತೆ ಒಂದೇ ತತ್ವವನ್ನು ಎರಡು ಬಗೆಯಿಂದ ನೋಡಬಹುದಾಗಿರುವುದರಿಂದ ಎರಡು ಮಾತುಗಳನ್ನು ನಾವು ಬಳಸ್ತಿದ್ದೇವೆ ಜ್ಞಾನಿಗಳ ದೃಷ್ಟಿಯಿಂದ ಆತ್ಮನಾಗಿರುವುದು ಅಜ್ಞಾನಿಗಳ ದೃಷ್ಟಿಯಿಂದ ಪ್ರಪಂಚವಾಗಿರುವುದು ಅಜ್ಞಾನಿಗಳು ಪ್ರಪಂಚವೆಂದು ಕರೆಯುತ್ತಿರುವುದು ನಿಜವಾಗಿ ಆತ್ಮನೇ ಆಗ ಪ್ರಶ್ನೆ ಕರೀತಾರೆ ಒಬ್ಬ ಆತ್ಮನೇ ಎರಡು ಬಗೆಯನ್ನು ತೋರುವುದಾದರೆ ಎರಡೂ ಸತ್ಯವೆಂದು ಏತಕ್ಕೆ ಹೇಳಬಾರದು ಇದಕ್ಕೆ ಆಗಲೇ ಉತ್ತರವನ್ನು ಹೇಳಿದ್ದಾಗಿದೆ ಪ್ರಪಂಚವು ಪರಮಾರ್ಥವಾಗಿರುವುದಿಲ್ಲ ಅದು ಅಸತ್ಯವಾಗಿ ಅಜ್ಞರು ಆತ್ಮನಲ್ಲಿ ಹುಟ್ಟುಗಟ್ಟಿಕೊಂಡದಾಗಿರುತ್ತದೆ ಕಲ್ಪಿಸಿದಂಕಾರ ಆಕ್ಷೇಪ ಪ್ರಪಂಚವು ಅಸತ್ಯವಾದರೆ ಆತ್ಮನನ್ನು ತಿಳಿದವರಿಗೆ ಕೂಡ ಅದು ತೋರುವುದು ಯಾಕೆ ಎಚ್ಚರವಾಗುತ್ತಲೂ ಕನಸಿನ ಪ್ರಪಂಚವು ಮಾಯವಾಗುವಂತೆ ಜ್ಞಾನ ಉಂಟಾಗುತ್ತಲೂ ಮಾಯವಾಗುವುದಿಲ್ಲ ಸಮಾಧಾನ ಹೇಳ್ತಾರೆ ಸರಿಯಾಗಿ ನೋಡಿದರೆ ಮಾಯವಾಗಿ ಆಗುತ್ತದೆ ಅಥವಾ ಜ್ಞಾನ ಆದ ಮೇಲೆ ಮಾಯವಾಗುವುದೆಂದು ಹೇಳುವುದಕ್ಕಿಂತ ಅದು ಯಾವಾಗಲೂ ಇರಲಿಲ್ಲವೆಂದೇ ಹೇಳುವುದೇ ಸರಿಯಾದದ್ದು ಅದರಿಂದ ಹೋಗಬೇಕಾದ ಪ್ರಪಂಚವೇ ಇಲ್ಲ ಇದ್ದರೆ ಹೋಗಬೇಕು ಹಾಗಿದ್ರೆ ಪ್ರಪಂಚವು ತೋರುವುದು ಯಾಕೆ ಅದು ತೋರುವುದು ಏತಕ್ಕೆ ಎಂಬ ಕಾರಣವನ್ನು ಕೊಡಬೇಕಾಗಿಲ್ಲ ಅದು ಸತ್ಯವಲ್ಲ ಬರೆಯ ತೋರಿಕೆ ಎಂಬುದನ್ನು ತಿಳಿದುಕೊಂಡರೆ ಸಾಕು ತೋರಿಕೆಯಾಗಲಿ ತೋರಿಕೆಯಾದರೂ ನಿಜವನ್ನು ಅರಿತ ಮೇಲೆ ಕನಸಿನಂತೆ ಏತಕ್ಕೆ ಹೋಗಬಾರದು ತೋರಿಕೆಗಳನ್ನು ನಿಜವನ್ನು ಅರಿತರೆ ತೋರದಂತಾಗುವುದು ಎಂಬ ನಿಯಮವಿಲ್ಲ ಇದು ನಿಜವಾಗಿ ಇಂಥ ವಸ್ತುವಲ್ಲ ವಸ್ತುವಿನಂತೆ ತೋರಿತು ಎಂಬ ಅರಿವಾದ ಮೇಲೆ ನಾವು ಭ್ರಾಂತಿಯಿಂದ ಅದಕ್ಕೆ ಕೊಟ್ಟಿದ್ದ ಸತ್ಯತ್ವವು ಮಾತ್ರ ಹಾರಿ ತೋರಿಕೆಗಳಿಗೆಲ್ಲ ಈ ನಿಯಮವೂ ಆಕ್ಷೇಪ ಹೇಳ್ತಾರೆ ಆತ್ಮ ಪ್ರಪಂಚ ಎರಡೂ ತೋರುತ್ತಾ ಇರುವಾಗ ಪ್ರಪಂಚವು ಮಾತ್ರ ತೋರಿಕೆ ಆತ್ಮನ ತೋರಿಕೆ ಅಲ್ಲ ಹೇಳ್ತೀರಾ ಎಂಬ ನಿಯಮಕ್ಕೆ ಕಾರಣ ಏನು ಪ್ರಪಂಚವು ಆತ್ಮನನ್ನು ಬಿಟ್ಟು ಬೇರೆಯಾಗಿ ತೋರುವುದಿಲ್ಲ ಆತ್ಮನು ಮಾತ್ರ ಪ್ರಪಂಚಕ್ಕೆ ಕಟ್ಟು ಬೀಳದೆ ಸ್ವತಂತ್ರ ಆಗಿರ್ತಾನೆ ಉದಾಹರಣೆಗೆ ಆತ್ಮನು ಗಾಢ ನಿದ್ರೆಯಲ್ಲಿದ್ದೇ ಇರುವನು ಆಗ ಪ್ರಪಂಚವು ಇರುವುದೇ ಇಲ್ಲ ಆದ್ದರಿಂದ ಪ್ರಪಂಚವು ಆತ್ಮನನ್ನು ಬಿಟ್ಟು ತಾನೊಂದೇ ಸತ್ಯವಾಗಿರುವುದಿಲ್ಲ ಪ್ರಪಂಚದ ಇರುವಿಕೆಯು ಆತ್ಮನ ಇರುವಿನಿಂದಲೇ ಅಂತೇಳಿ ನಿರ್ಣಯವಾಗ್ತದೆ ಪ್ರಪಂಚದ ಇರುವು ಬಾಧಿತವಾಗುವಂತೆ ಆತ್ಮನ ಇರುವು ಎಲ್ಲಿಯೂ ಬಾಧಿತವಾಗುವುದಿಲ್ಲ ಆಗುವುದು ಸಾಧ್ಯವೂ ಇಲ್ಲ ಆದ್ದರಿಂದ ಆತ್ಮನು ಸತ್ಯನೇ ಪ್ರಪಂಚವು ತೋರಿಕೆ ಆಕ್ಷೇಪ ಹೇಳ್ತಾರೆ ಪ್ರಪಂಚವು ನಿದ್ರೆಯಿಂದ ನಾವು ಎಚ್ಚೆತ್ತುಕೊಳ್ಳಲೇ ಬದುಕ್ಕನೇ ತೋರಿಕೊಳ್ಳುವುದು ನಿದ್ರೆಯಲ್ಲಿ ಇಲ್ಲದ ಮತ್ತೆ ಮತ್ತೆ ತೋರಿಕೊಳ್ಳಲಾರದಾದ್ರಿಂದ ಅದು ನಿದ್ರೆಯಲ್ಲಿಯೂ ಎಲ್ಲಿಯೋ ಒಂದು ಕಡೆ ಇದ್ದೇ ಇರಬೇಕಲ್ವೇ ಸಮಾಧಾನ ಇದು ಸರಿಯಲ್ಲ ನಿದ್ರೆಯಲ್ಲಿ ಪ್ರಪಂಚವೇ ಎಲ್ಲಿದೆ ನಮ್ಮ ನಿದ್ರೆಯೊಳಗಂತೂ ಅದು ಇರುವುದಿಲ್ಲ ಇದ್ದರೆ ಅದು ಆಗಲೂ ತೋರಬೇಕಾಗಿತ್ತು ನಿದ್ರೆಯ ಹೊರಗೆ ಇರಬಾರದೆ ನಮ್ಮ ನಿದ್ರೆಯ ಹೊರಗೆ ಮಾತಿಗೆ ಅರ್ಥವೇ ಇಲ್ಲ ಏಕೆ ಅರ್ಥವಿಲ್ಲ ಇನ್ನೊಬ್ಬರು ನಿದ್ರಿಸುತ್ತಿರುವಾಗ ಎಲ್ಲ ಪ್ರಪಂಚವೂ ಅವರ ಹೊರಗಿರುವುದನ್ನು ನಾವು ಕಾಣುವುದಿಲ್ಲವೆ ಇದರಂತೆಯೇ ನಾವು ನಿದ್ರೆ ಮಾಡುತ್ತಿರುವಾಗಲೂ ಯಾರಾದರೂ ಒಬ್ಬರು ಪ್ರಪಂಚವನ್ನು ನೋಡುತ್ತಾ ಹೀಗೆ ನೋಡಿದರೆ ನಮಗೆ ತೋರದಿದ್ದರೂ ಪ್ರಪಂಚವು ನಮ್ಮ ನಿದ್ರೆಯಲ್ಲಿಯೂ ತನ್ನ ಪಾಡಿಗೆ ತಾನು ಇದ್ದುಕೊಂಡಿರಬಹುದೆಂದೇ ತೋರುವುದಲ್ಲ ಸಮಾಧಾನ ಹೇಳ್ತಾರೆ ಮತ್ತೊಬ್ಬರು ನಿದ್ರಿಸುತ್ತಿದ್ದಾರೆಂದು ನಿಶ್ಚಯಿಸುವುದಕ್ಕೆ ನಮಗೆ ಆಧಾರವಾದ ಅನುಭವವಿಲ್ಲ ಮತ್ತೊಬ್ಬರ ಸುಖ ದುಃಖಗಳು ಹೇಗೆ ನೇರವಾಗಿ ನಮ್ಮ ಅನುಭವಕ್ಕೆ ಬಾರವೋ ಹಾಗೆ ಮತ್ತೊಬ್ಬರ ನಿದ್ರೆ ನಮ್ಮ ಅನುಭವಕ್ಕೆ ಮೀರಿದ್ದಾಗಿರ್ತದೆ ನಮ್ಮ ಕನಸಿನಲ್ಲಿ ಎಷ್ಟೋ ಜನ ನಿದ್ರಿಸುತ್ತಿರುವಂತೆ ನಮಗೆ ಕಾಣಬಹುದು ಆದರೆ ಅವರು ನಿಜವಾಗಿ ನಿದ್ರಿಸುತ್ತಿರುವರೆಂದೇನು ನಾವು ಈಗ ನಿಶ್ಚಯಿಸುವುದಿಲ್ಲ ಎಚ್ಚರದಲ್ಲಿಯೂ ಮತ್ತೊಬ್ಬರ ನಿದ್ರೆಯೂ ಹಾಗೆ ಇದು ಕೇವಲ ಊಹೆಯನ್ನು ನಿಶ್ಚಯಿಸಬೇಕಾದ ಆದ್ದರಿಂದ ನಿದ್ರೆಯ ನೇರವಾದ ಅನುಭವವು ನಮ್ಮ ನಿದ್ರೆಯಲ್ಲಿ ಆಗಬೇಕು ನಮಗೆ ಎಚ್ಚರದಲ್ಲಿ ತೋರುವ ಇತರರ ನಿದ್ರೆಯು ಆ ಇತರರು ನಮ್ಮ ಎಚ್ಚರದ ಪ್ರಪಂಚದಲ್ಲಿ ಅಡಕವಾಗಿರುವುದರಿಂದ ಆ ಇತರರು ನಮ್ಮ ಎಚ್ಚರವನ್ನು ಮೀರಿ ಇರಬಲ್ಲದೆಂದು ತಿಳಿಯುವುದು ಅಯುಕ್ತವಾಗ್ತದೆ ಆದ್ದರಿಂದ ನಾವು ನಿದ್ರೆಯಲ್ಲಿ ಇರುತ್ತೇವೆ ಅಂದರೆ ನಮ್ಮ ಎಚ್ಚರದ ಪ್ರಪಂಚವೂ ಅರ್ಥ ಯಾಕೆಂದರೆ ನಮ್ಮ ಎಚ್ಚರದ ಪ್ರಪಂಚವು ನಮ್ಮ ನಿದ್ರೆಯಲ್ಲಿ ಇದೆ ಕಾಲದಲ್ಲಿ ನಾವು ನಿದ್ರೆ ಮಾಡುತ್ತಲೂ ಇರುವವೋ ಎಚ್ಚೆತ್ತೂ ಎಂದು ಹೇಳಿದಂತೆ ಆಗ್ತದೆ ಇದು ಹಾಸ್ಯಾಸ್ಪದವಾದ ಮಾತು ಆದ್ದರಿಂದ ನಮ್ಮ ನಿದ್ರೆಯಲ್ಲಿ ಎಚ್ಚರದ ಪ್ರಪಂಚವು ಇರುವುದಿಲ್ಲವೆಂದೇ ಸರಿ ಹೊರಗಿನ ವಸ್ತು ಮಾಯಿಕಾ ಅಂತ ಹೇಳಿ ಮುಂದಿನ ವಿಷಯ ಆಕ್ಷೇಪ ಹೇಳ್ತಾರೆ ಹಾಗಾದರೆ ಹೊರಗೆ ತೋರುತ್ತಿರುವ ಪ್ರಪಂಚವೂ ಹೇಗೆ ನಿದ್ರೆಯಿಂದ ಎಚ್ಚೆತ್ತ ಕೂಡಲೇ ಅದು ನಿಯಮವಾಗಿ ತೋರಿಕೊಳ್ಳುವುದರಿಂದಲೂ ಎಚ್ಚರದಲ್ಲಿಯೂ ಕನಸಿನಲ್ಲಿ ಇದ್ದುಕೊಂಡೇ ಅದರಲ್ಲಿ ಯಾವುದೋ ಒಂದು ತಿರುಳು ಇರಬೇಕಷ್ಟೇ ಅದು ಯಾವುದು ಸಮಾಧಾನ ಹೇಳ್ತಾರೆ ಪ್ರಪಂಚವು ಹೇಗೆ ಎಂಬ ಪ್ರಶ್ನೆ ಸರಿಯಾದ್ದಲ್ಲ ಯಾಕೆಂದರೆ ಪ್ರಪಂಚವು ಸತ್ಯವಲ್ಲವೆಂತಲೂ ಅದು ಬರಿಯ ತೋರಿಕೆ ಹೇಳಿದ ಮೇಲೂ ಅದಕ್ಕೆ ಕಾರಣವನ್ನು ಹೇಳುವುದು ಯುಕ್ತವಲ್ಲ ಆತ್ಮನನ್ನು ಬಿಟ್ಟು ಅದು ತೋರಲಾರದೇ ಇರುವುದರಿಂದಲೂ ಆತ್ಮನು ಅದನ್ನು ಬಿಟ್ಟು ಇರೋವಲ್ಲವನಾದ್ದರಿಂದಲೂ ಆ ತೋರಿಕೆಗೆ ನಿಜವಾದ ಆಧಾರವು ಆತ್ಮನೇ ಆತ್ಮನೇ ಅದರ ತಿರುಳು ಅಂತೇಳಿ ಸಿದ್ಧವಾಗ್ತದೆ ಆತ್ಮನಲ್ಲಿಲ್ಲದ ವಿಲಕ್ಷಣವಾದ ಪ್ರಪಂಚ ರೂಪವು ನಡುವೆ ಹೇಗೆ ಆಯಿತೆಂದರೆ ಅದು ಮಾಯೆಯಿಂದ ಆದದ್ದು ಅಂತೇಳಿ ಹೇಳ್ತೇವೆ ಮಾಯೆ ಅಂದರೆ ಏನು ಹೇಗೆ ಆಯಿತೆಂದು ಕೇಳಿದರೆ ಮಾಯೆ ಎಂಬ ಹೊಸ ಹೆಸರನ್ನು ಹೇಳಿದ ಮಾತ್ರಕ್ಕೆ ಏನು ಹೇಳಿದಂತೆ ಆಯಿತು ಮಾಯೆ ಎಂದರೆ ತನ್ನ ತೋರಿಕೆಗೆ ಯಾವ ಯುಕ್ತಿಯೂ ಇಲ್ಲದೆ ತಪ್ಪು ತಿಳುವಳಿಕೆ ಮಾತ್ರ ವಿಷಯವಾಗಿರುವ ತೋರಿಕೆ ಯಾವ ಆಧಾರ ಪ್ರಮಾಣ ಇಲ್ಲದೆ ನಾವು ಹೇಳಿರುವುದು ಬರಿಯ ಹೆಸರನ್ನಲ್ಲ ಪ್ರಪಂಚವು ಮಾಯೆಯಿಂದ ಆಗಿದೆ ಅಂದರೆ ಆತ್ಮನಲ್ಲಿ ತಪ್ಪು ತಿಳುವಳಿಕೆಯಿಂದ ಕಾಣುವ ತೋರಿಕೆಯಾಗಿದೆ ಅದು ಹೇಗಾಯಿತು ಎಂಬುದನ್ನು ಯುಕ್ತಿಗೆ ಹೊಂದಿಸಿ ತಿಳಿಸುವುದಕ್ಕೆ ಯಾರಿಂದಲೂ ಆಗಲಾರದು ಎಂಬುದು ನಮ್ಮ ಅಭಿಪ್ರಾಯ ಅದ್ವಿತೀಯನಾದ ಆತ್ಮನು ನಾನಾತ್ವದಿಂದ ಕೂಡಿದ ಪ್ರಪಂಚವಾಗಿರುವಂಥದ್ದು ಶುದ್ಧವಾದ ಆತ್ಮನಲ್ಲಿ ಅಶುದ್ಧವಾದ ಪ್ರಪಂಚವು ತೋರುತ್ತಾ ಇರತಕ್ಕಂಥದ್ದು ಕೂಟಸ್ಥನಾದ ಆತ್ಮನಿಂದ ಪರಿಣಾಮಿಯಾದ ಪ್ರಪಂಚವಾಗಿರತಕ್ಕಂಥದ್ದು ಪೂರ್ಣನಾದ ಆತ್ಮನಿಂದ ಪರಿಚಿನ್ನ ವಸ್ತುಗಳೊಳಗುಡಿ ಒಂದು ಅವಸ್ಥೆಗೆ ಕಟ್ಟು ಯಾವುದು ಜಾಗೃತಿ ಸ್ವಪ್ನ ಸುಶಕ್ತಿ ಯಾವುದಾದ್ರೂ ಒಂದು ಅವಸ್ಥೆಗೆ ಕಟ್ಟು ಬಿದ್ದಿರುವ ಇದೆಲ್ಲ ಮಾಯೆ ಅಂದರೆ ಯುಕ್ತಿಗೆ ವಿರುದ್ಧವಾಗಿರ್ತದೆ ಇದನ್ನು ಯಾರೂ ಯುಕ್ತಿಗೆ ಆತ್ಮನಿಂದ ಪ್ರಪಂಚವಾಗಿರುವುದು ಎಂಬುದು ಯುಕ್ತಿಗೆ ವಿರುದ್ಧವಾಗಿರುವುದರಿಂದ ಪ್ರಪಂಚವು ಆತ್ಮನಿಂದ ಆದದ್ದಲ್ಲವೆಂತಲೂ ಅದು ಹಾಗೆಯೇ ಇರುವುದಂತಲೂ ಯತಕ್ಕೆ ಹೇಳಬಾರದು ಅವಸ್ಥಾತ್ರಯ ಪರೀಕ್ಷೆಯನ್ನು ಮಾಡಿ ಆತ್ಮನು ನಿಷ್ಪ್ರಪಂಚನೆಂದು ಅವನಲ್ಲಿಯೇ ಈ ಎಚ್ಚರದ ಪ್ರಪಂಚವು ತೋರಿಕೊಳ್ಳುತ್ತಿರುವುದೆಂದು ಅನುಭವದ ಬಲದಿಂದ ಅನುಭವಕ್ಕೆ ವಿರುದ್ಧವಾದ ಯಾವ ಯುಕ್ತಿಯು ಪ್ರಬಲ ಯುಕ್ತಿಯನ್ನಿಸಲಾರದು ಆದ್ದರಿಂದ ಈ ಯುಕ್ತಿಯು ಎಚ್ಚರದಲ್ಲಿ ಮಾತ್ರ ತೋರಿಕೊಳ್ಳುವ ಅಂತಃಕರಣದ ವ್ಯಾಪಾರವಾದ್ದರಿಂದ ಅವಸ್ಥೆಗಳನ್ನೆಲ್ಲ ಮೀರಿದ ಆತ್ಮನಿಗೆ ಅನ್ವಯಿಸಲಾರದೆಂದು ಸಮಾಧಾನ ಮಾಡಿಕೊಳ್ಳಬೇಕೇ ಹೊರತು ಈ ಪಕ್ಷವು ಯುಕ್ತಿಗೆ ವಿರುದ್ಧವಾಗಿದೆ ಎಂದು ಅನುಭವವನ್ನಾಗಲಿ ಅನುಭವಾನುಸಾರಿಯಾದ ಯುಕ್ತಿಯನ್ನಾಗಲಿ ತಳ್ಳಿಹಾಕುವುದಕ್ಕಾಗುವುದಿಲ್ಲ ಪ್ರಪಂಚಕ್ಕೆ ಆತ್ಮನಷ್ಟು ಇರವು ಬೇಡ ಅದು ಆತ್ಮನ ಜೊತೆಯಲ್ಲಿ ಯಾವಾಗಲೂ ಇಲ್ಲದಿದ್ದರೂ ತನ್ನ ಕಾಲದಲ್ಲಿ ಆದರೂ ಅದು ತೋರಿಕೊಳ್ಳುವುದೋ ಅಷ್ಟರ ಮಟ್ಟಿಗೆ ಅದು ಸತ್ಯವೆನ್ನಬೇಕೋ ಬಾರದು ಅದಕ್ಕೆ ಸಮಾಧಾನ ಹೇಳ್ತಾರೆ ಪರಮಾರ್ಥ ದೃಷ್ಟಿಯನ್ನು ನೋಡಿದರೆ ಅದು ಸತ್ಯವೆಂದು ಹೇಳುವುದಕ್ಕೆ ಬರುವುದೇ ಅದು ಆತ್ಮನನ್ನು ಬಿಟ್ಟು ಸ್ವತಂತ್ರವಾಗಿರುವುದೇ ಇಲ್ಲ ಹೀಗಿರುವಲ್ಲಿ ಅದಕ್ಕೆ ಬೇರೆ ಇರುವ ಎಲ್ಲಿಂದ ಬಂತು ಆತ್ಮನ ಅಧೀನವಾಗಿರುವ ಇರುವನ್ನು ಬೇರೆ ಇರುವು ಎನ್ನುವುದಾದರೆ ಸಕ್ಕರೆಯ ಸಿಹಿ ಬೇರೆ ಸಕ್ಕರೆ ಬೇರೆಸಿದ ಪಾಯಸದಲ್ಲಿರುವ ಸಿಹಿ ಬೇರೆ ಎಂದುರ್ಣಿಸಿದಂತ ಆಗ್ತದೆ ನಿಜವಾಗಿ ನೋಡಿದರೆ ಪಾಯಸದ ಸಿಹಿ ಅಂದರೆ ಸಕ್ಕರೆಗೆ ಅಧೀನವಾಗಿ ಪಾಯಸದಲ್ಲಿ ತೋರಿಕೊಳ್ಳುವ ಸಿಹಿ ಅದು ಸಕ್ಕರೆಯ ಸಿಹಿಯ ಹೊರತು ಬೇರೊಂದು ಸಿಹಿ ಅಲ್ಲವೆಂಬುದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಅದರಂತೆಯೇ ಆತ್ಮನ ಅಧೀನವಾಗಿರುವ ಪ್ರಪಂಚದ ಇರುವು ಆತ್ಮನ ಇರವೇ ಹೊರತು ಬೇರೆ ಅಲ್ಲವೆಂಬುದು ಯುಕ್ತವಾಗಿದೆ ಆತ್ಮನ ಇರವನ್ನೇ ಇರವೆಂದು ನಾವು ಕರೆದರೆ ಅದಕ್ಕಿಂತ ಕಡಿಮೆ ಆದದ್ದನ್ನು ಇರವೆನ್ನುವುದಕ್ಕೆ ಆಗಲಾರದು ಯಾಕಂದರೆ ಇರವು ಇಲ್ಲವಾದರೆ ಮುಕ್ಕಾದರೆ ಇಲ್ಲವಾಗಬೇಕೇ ಹೊರತು ಅರ್ಧ ಇರವು ಕಾಲು ಇರವು ಎಂಬ ಇರುವಿನಲ್ಲಿ ಭಿನ್ನಾಂಶವನ್ನು ಗೊತ್ತು ಗೊತ್ತುಪಡಿಸೋದಕ್ಕೆ ಆಗುವುದಿಲ್ಲ ಇದ್ದರೆ ಉಂಟು ಇಲ್ಲ ಅಷ್ಟೇ ಒಂದು ವಸ್ತು ಅರ್ಧ ಇದೆ ಕಾಲು ಇದೆ ಮುಕ್ಕಾಲು ಇದೆ ಅಂತ ಹೇಳಲಿಕ್ಕಾಗೋದಿಲ್ಲ ಯಾವುದು ಅಸ್ತಿತ್ವವನ್ನು ಒಬ್ಬ ವ್ಯಕ್ತಿ ಅವನಿದ್ದಾನ ಇಲ್ಲವಾ ಅಂತೇಳಿ ಅವನೊಂದು ಅರೆ ಅರ್ಧ ಇದ್ದಾನೆ ಇಡೀ ಇಲ್ಲ ಅಂತೇಳಿ ಹ್ಞೂ ಹೇಳಲಿಕ್ಕೆ ಆಕ್ಷೇಪ ಹಾಗಾದರೆ ಜನರು ವ್ಯವಹಾರದಲ್ಲಿ ಮನೆ ಇದೆ ಮಠವಿದೆ ಅಂತಾರಲ್ಲ ಪ್ರಪಂಚಕ್ಕೆ ಯಾವ ಇರವು ಇರದಿದ್ರೆ ಈ ವಸ್ತುಗಳಲ್ಲಿ ಇರವೆಂಬುದು ಜನರಿಗೆ ತೋರಿಕೊಂಡದ್ದು ಹೇಗೆ ಇದಕ್ಕೂ ಉತ್ತರವನ್ನು ನೀವು ಮೊದಲು ಮನೆ ಇದೆ ಎಂಬಲ್ಲಿ ಮನೆ ಎಂಬುದು ಮಾಯೆಯಿಂದ ಆಗಿರುವ ಅಂಶ ಇದೆ ಎನ್ನುವುದು ಪರಮಾರ್ಥ ಸತ್ಯವಾದ ಆತ್ಮನ ಅಂಶ ಹಾಗೆ ಪ್ರತಿಯೊಂದರಲ್ಲಿ ಎರಡೆರಡು ಇದೆ ಅಂತೇಳಿ ಅನಾತ್ಮ ಮತ್ತು ಆತ್ಮ ಈ ಎರಡನ್ನೂ ಬೆರೆಯೇ ಜನರು ವ್ಯವಹಾರದಲ್ಲಿ ಮನೆ ಇದೆ ಅಂತೇಳಿ ಹೇಳುತ್ತಿದ್ದಾರೆ ಅವರಿಗೆ ಆತ್ಮಸ್ವರೂಪವು ತಿಳಿಯದಿರುವುದರಿಂದ ಪ್ರಪಂಚದ ಇರವೇ ಅವರ ಪಾಲಿಗೆ ನಿಜವಾದ ಇರವಾಗಿರುವುದು ಜ್ಞಾನಿಗಳ ದೃಷ್ಟಿಯಿಂದ ಪ್ರಪಂಚದ ಇರವು ಇರವೇ ಅಲ್ಲವಾದರೂ ಇರವಿನ ಅಸ್ತಿತ್ವದ ನಿಜವಾದ ಸ್ಥಾನವನ್ನು ತಿಳಿಯುವವರೆಗೂ ಅಸ್ತಿತ್ವವೆಂದು ಬಳಕೆಯಾಗಿರುವ ಪ್ರಪಂಚದ ಈ ಅಸ್ತಿತ್ವವನ್ನು ವ್ಯಾವಹಾರಿಕ ಸತ್ತೆ ಅಂತೇಳಿ ಅವರು ಆಕ್ಷೇಪ ವ್ಯವಹಾರದಲ್ಲಿ ತರುವ ಇಡೀ ಪ್ರಪಂಚವೇ ಅಸತ್ಯವಾದರೆ ಅದರಲ್ಲಿರುವ ಕೆಲವು ವಸ್ತುಗಳನ್ನು ಸತ್ಯವೆಂದು ಮತ್ತು ಕೆಲವು ತೋರಿಕೆಗಳನ್ನು ಅಸತ್ಯವೆಂದು ಜನರು ಭಾವಿಸುವುದಕ್ಕೆ ಕಾರಣ ಏನು ಇದು ತಪ್ಪು ತಿಳುವಳಿಕೆಯಿಂದಲೇ ಚದುರಂಗದ ಕಾಯಿಗಳಲ್ಲಿ ಕೆಲವನ್ನು ಆನೆಯಂತಲೂ ಕೆಲವನ್ನು ಕುದುರೆ ಅಂತಲೂ ಸಂಕೇತ ಮಾಡಿಕೊಂಡಿದ್ದರೂ ಎಲ್ಲ ಕಾಯಿಗಳು ಮರದವುಗಳೇ ಆಗಿರುವುದಿಲ್ಲವೆ ಅದರಂತೆ ಕೆಲವು ವಸ್ತುಗಳನ್ನು ಜನರು ನಿಜವೆಂತಲೂ ವ್ಯವಹರಿಸ್ತಾರೆ ಇವುಗಳ ಇರುವಿಗೆ ಮೇಲೆ ಹೇಳಿದಂತೆ ವ್ಯಾವಹಾರಿಕ ಸತ್ಯ ಅಂತೇಳಿ ಹೆಸರು ಮತ್ತು ಕೆಲವನ್ನು ಅಸತ್ಯ ಬರಿಯ ತೋರಿಕೆಯನ್ನು ವ್ಯವಹರಿಸ್ತಾ ಇದ್ದಾರೆ ಅವುಗಳಿಗೆ ಜನರು ಇವುಗಳ ಇರುವಿಗೆ ಪ್ರಾತಿಭಾಸಿಕ ಸತ್ಯ ಅಂತ ಹೆಸರು ಹಗ್ಗದ ಹಾವಿನ ದೃಷ್ಟಾಂತದಲ್ಲಿ ಬರಿಯ ತೋರಿಕೆಯನ್ನು ನಾವು ಎಣಿಸಿರುವ ಹಾವು ಪ್ರಾತಿಭಾಸಿಕ ಸತ್ಯ ಅಥವಾ ಸತ್ಯ ಇವುಳ್ಳ ಅಸ್ತಿತ್ವ ಕ್ಷಣಿಕವಾಗಿ ತೋರ್ತಕ್ಕಂಥದ್ದು ಅದು ಬಹುಬೇಗ ಅದು ಅಲ್ಲ ಅಂತೇಳಿ ಅದು ಪ್ರಾತಿಭಾಸಿಕ ಸತ್ಯ ವ್ಯಾವಹಾರಿಕ ಸತ್ಯ ಹಾಗಲ್ಲ ಬಹಳ ಹೆಚ್ಚು ಕಾಲ ಕಾಣಿಸ್ತದೆ ಹಾಗಾಗಿ ಅದು ವ್ಯಾವಹಾರಿಕ ಸತ್ಯ ಅಂತೇಳಿ ಎಣಿಸ್ಕೊಳ್ತದೆ ವ್ಯವಹಾರಕ್ಕೆ ಅದು ಸಿಗ್ತದೆ ಈ ಪ್ರಾತಿಭಾಸಿಕ ಸತ್ತಿಕೆಯ ಸತ್ಯ ಯಾವುದಿದೆ ಆ ತೋರಿಕೆಗೆ ಆಧಾರವಾಗಿರುವ ಹಗ್ಗವು ವ್ಯಾವಹಾರಿಕ ಸತ್ಯವುಳ್ಳದ್ದು ಆದರೆ ಸರಿಯಾಗಿ ನೋಡಿದರೆ ಇವೆರಡೂ ಒಂದೇ ಎರಡಕ್ಕೂ ಆತ್ಮನ ರೂಪಿನಿಂದಲೇ ಇರುವು ಅಸ್ತಿತ್ವ ಇರುವಂಥದ್ದು ಎರಡಕ್ಕೂ ತನ್ನ ತನ್ನ ರೂಪಿನಿಂದ ಅಸ್ತಿತ್ವ ಇಲ್ಲ ಎರಡೂ ಮಾಯೆಯಿಂದ ಆತ ಹೋಗಿ ಮೂಲ ಹುಡುಕ್ಲಿಕ್ಕೆ ಹೋದರೆ ಹಗ್ಗವು ಅದರ ಇನ್ನೊಂದು ವಸ್ತುವಿನಿಂದ ಆಗಿರ್ತದೆ ಆ ಇನ್ನೊಂದು ವಸ್ತು ಅದರ ಮೂಲ ಇನ್ನೊಂದಾಗುತ್ತೆ ಹೀಗೆ ಮೂಲವನ್ನು ಹುಡುಕ್ತಾ ಹೋದಾಗ ಎಲ್ಲದರದ ಮೂಲ ಆತ್ಮ ಅಂತೇಳಿ ಆಗ್ತದೆ ಆತ್ಮನಃ ಆಕಾಶಸಂಭೂತ ಅಂತೇಳಿ ಅಲ್ಲಿಂದ ಶುರುವಾಗ್ತದೆ ಆಕಾಶಾದ ವಾಯು ವಾಯು ಅಗ್ನಿ ಅಗ್ನಿ ಲಾಪ ಅದಭ್ಯ ಪೃಥಿವೀ ಪೃತಿಭ್ಯ ಪೃಥ್ವೀ ಪೃಥಿವ್ಯಾ ಔಷಧಿಯ ಹಾಗೆ ಬರ್ತದೆ ಎಲ್ಲ ಸೃಷ್ಟಿ ಎಲ್ಲದರ ಮೂಲ ಅಲ್ಲಿ ಆತ್ಮನಿಗೆ ಬರ್ತದೆ ಲೋಕದಲ್ಲಿ ನಿಜ ಸುಳ್ಳು ಎಂಬ ವಿಭಾಗವು ಪರಮಾರ್ಥವಾಗಿರವ ಪರಮಾರ್ಥವಾಗಿರುವುದೆನ್ನಬೇಕೇ ಹೊರತು ಅದನ್ನು ಜನರು ಸುಮ್ಮ ಸುಮ್ಮನೆ ಕಲ್ಪನೆ ಮಾಡಿಕೊಂಡಿದ್ದಾರೆ ಅಂತೇಳಿ ಹೇಳುವುದು ಸರಿಯಾಗಿ ಕಾಣೋದಿಲ್ಲ ಹಾಗೆ ಕಲ್ಪನೆ ಮಾಡಿಕೊಂಡಿರುವುದೇ ನಿಜವಾಗಿದ್ದರೆ ಒಬ್ಬನಿಗೆ ನಿಜವಾದ ವಸ್ತು ಎಲ್ರಿಗೂ ನಿಜವಾಗಿಯೋ ಒಬ್ಬನಿಗೆ ಸುಳ್ಳು ಎಲ್ಲರಿಗೂ ಸುಳ್ಳು ತೋರುವುದಕ್ಕೆ ಆಗ್ತಾ ಇರಲಿಲ್ಲ ಸಮಾಧಾನ ಹೇಳ್ತಾರೆ ಬಹು ಕೂಡಿರುವ ಈ ಪ್ರಪಂಚವು ಸತ್ಯವೋ ಅಸತ್ಯವೋ ಎಂಬ ವಿಚಾರವನ್ನು ನಡೆದಿರುವಾಗ ಈ ಆಕ್ಷೇಪಣೆಗೆ ಅವಕಾಶ ಇಲ್ಲ ಇದಕ್ಕೆ ಕನಸಿನ ಅದೃಷ್ಟಾಂತವನ್ನು ಕೊಡಬೋದು ಕನಸಿನಲ್ಲಿ ಒಂದು ವಸ್ತುವನ್ನು ಎಷ್ಟೋ ಜನರು ನಿಜವೆಂದು ಭಾವಿಸುವಂತೆ ತೋರ್ತದೆ ಆದರೆ ನಿಜವಾಗ ಆ ಬಹುಜನರು ಆ ವಸ್ತುವು ಅವರ ಭಾವನೆ ಅವರ ಭಾವನೆಯು ಎಲ್ಲವೂ ಮಾಯಿಂದಾದದ್ದೇ ಆಗಿರುತ್ತದೆ ಇಷ್ಟೇ ಅಲ್ಲ ಕನಸಿನಲ್ಲಿ ಕೆಲವು ವಸ್ತುಗಳನ್ನು ನಿಜವೆಂದು ಮತ್ತು ಕೆಲವನ್ನು ಹುಸಿ ಸುಳ್ಳೆಂದು ನಾವು ಎಣಿಸಿರ್ಬೋದು ಆದರೆ ಎಚ್ಚೆತ್ತರು ಎಚ್ಚರವಾಗುತ್ತಿರುವ ಅವೆಲ್ಲವೂ ಹುಸಿಯಾಗಿ ಅಂತೇಳಿ ತೋರಿಬರ್ತದೆ ಕೆಲವು ಸತ್ಯ ಕೆಲವು ಮಿಥ್ಯಾಂತ ತೋರ್ತದೆ ಕನಸಿನಲ್ಲಿ ಎಚ್ಚರವಾದಾಗ ಇದೆಲ್ಲವೂ ಕೂಡ ಮಿಥ್ಯವೇ ಅಂತೇಳಿ ಗೊತ್ತಾಗ್ತದೆ ಇದರಂತೆಯೇ ಎಚ್ಚರದ ಸತ್ಯಾಮಿಥ್ಯ ವಿಭಾಗ ಸತ್ಯಮಿಥ್ಯ ವಿಭಾಗವನ್ನು ಅರಿಯಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಇನ್ನು ಪ್ರಪಂಚವು ಕನ್ನಡಿಯ ಪ್ರತಿಬಿಂಬದಂತೆ ಅದ್ವೈತ ಆತ್ಮನಲ್ಲೇ ತೋರುತ್ತಿದೆ ಅಂತೇಳಿ ಹೇಳುವ ವಿಶ ವಿಚಾರದ ವಿವರಣೆ ಅದು ಹೇಗೆ ಪ್ರಪಂಚದ ಅರಿವು ಕೇವಲ ಮಾಯಿಕವಾಗಿದ್ದರೆ ಮಾಯೆ ಅಂತೇಳಿ ಆತ್ಮನ ಅರಿವುಂಟಾದ ಮೇಲೆ ರಜ್ಜು ಸರ್ಪಾದಿಗಳಂತೆ ತೋರದೇ ಹೋಗಬೇಕಲ್ವೇ ಈಗ ಸರ್ಪ ಮಾಯೆ ಅಂತೇಳಿ ಆದರೆ ರಜ್ಜು ಹಗ್ಗಾದರೂ ಕಾಣಿಸ್ತದೆ ಸರ್ಪ ಕಾಣಿಸುವುದೇ ಇಲ್ಲ ಆಮೇಲೆ ಹಾಗೆ ಪ್ರಪಂಚವು ಕಾಣಿಸದೇ ಇರಬೇಕಲ್ಲ ಆತ್ಮವೇ ಸತ್ಯ ಪ್ರಪಂಚ ಮಿಥ್ಯಾ ಅಂಥೇಳಿ ಆದರೆ ಇದಕ್ಕಾಗಲೇ ಪರಮಾರ್ಥ ದೃಷ್ಟಿಯಿಂದ ಸಮಾಧಾನವನ್ನು ಹೇಳಿದ್ದಾಗಿದೆ ಪ್ರಪಂಚವು ನಿಜವಾಗಿ ಇದ್ದುಕೊಂಡು ತೋರುವುದೆಂದು ಅದು ವ್ಯಾವಹಾರಿಕವೆಂದು ಇಟ್ಟುಕೊಂಡು ಈಗ ಮತ್ತೊಂದು ಸಮಾಧಾನವನ್ನು ಹೇಳ್ತೇವೆ ನಿಜವಾಗಿ ಇರ ಇಲ್ಲದ ಅಸ್ತಿತ್ವ ಇಲ್ಲದ ತೋರಿಕೆಯು ಪರಮಾರ್ಥದ ಅರಿವಾದ ಮೇಲೂ ತೋರುತ್ತಿರಬಹುದು ಉದಾಹರಣೆಗೆ ಕನ್ನಡಿಯಲ್ಲಿ ತೋರುತ್ತಿರುವ ಮನುಷ್ಯನ ಪ್ರತಿಬಿಂಬವನ್ನು ನೋಡಿ ಮಕ್ಕಳು ಕನ್ನಡಿಯಲ್ಲಿ ಕಾಣುವ ತಮ್ಮ ಪ್ರತಿಬಿಂಬವನ್ನು ಮತ್ತೊಂದು ಮಗು ಎಂದೇ ಕೆಲವು ದಿನವಾದ ಇದು ಪ್ರತಿಬಿಂಬ ನಿಜವಾಗಿ ಕನ್ನಡಿಯಲ್ಲಿ ಮಗು ಇಲ್ಲ ಅಂತೇಳಿ ಅರ್ಥಿಕೊಡ್ತವೆ ಈ ಅರಿವಾದ ಮೇಲೂ ಪ್ರತಿಬಿಂಬವೂ ಕಾಣುತ್ತಲ್ಲೇ ಇರ್ತದಲ್ಲ ಇದರಂತೆ ಪ್ರಪಂಚಕ್ಕೆ ಬೇರೆ ಅಸ್ತಿತ್ವ ಇಲ್ಲ ಅದರ ಅಸ್ತಿತ್ವವು ಆತ್ಮನ ಅಸ್ತಿತ್ವವೇ ಅಂತೇಳಿ ತಿಳಿದುಕೊಂಡ ಮೇಲೂ ಪ್ರಪಂಚವು ಕಾಣಿಸ್ತಾ ಇರಬಹುದು ಎಂದು ಆಕ್ಷೇಪ ಹೇಳ್ತಾರೆ ಕನ್ನಡಿ ಎದುರಿಗಿರುವಾಗ ಪ್ರತಿಬಿಂಬವು ಕಾಣಿಸುವುದು ಇಲ್ಲದಿದ್ದಾಗ ಕಾಣಿಸುವುದಿಲ್ಲ ಹಾಗೆ ಆತ್ಮನಲ್ಲಿ ಪ್ರಪಂಚವು ಕಾಣಿಸುತ್ತದೆ ಕಾಣಿಸದಿರುವುದು ಈ ಉಂಟು ಸಮಾಧಾನ ಇರ್ತಾರೆ ಉಂಟು ಜಾಗ್ರ ಸ್ವಪ್ನಗಳಲ್ಲಿ ಅದು ಕಾಣಿಸಿಕೊಳ್ಳುತ್ತದೆ ತನಿ ನಿದ್ರೆಯಲ್ಲಿ ಗಾಢ ನಿದ್ರೆಯಲ್ಲಿ ಸುಷುಪ್ತಿಯಲ್ಲಿ ಕಾಣಿಸುವುದಿಲ್ಲ ಆದರೆ ಪ್ರತಿಬಿಂಬವು ಕಾಣಿಸಿದರೂ ಕಾಣಿಸದಿದ್ದರೂ ಹೇಗೆ ಕನ್ನಡಿಯೂ ಇದ್ದಂತೆಯೇ ಇರುವುದೋ ಹಾಗೆ ಆತ್ಮನೂ ಒಬ್ಬನೇ ಅದ್ವಿತೀಯನೇ ಆಗಿರ್ತಾನೆ ಕನ್ನಡಿಯಲ್ಲಿ ಪ್ರತಿಬಿಂಬವೂ ತೋರಿಕೊಳ್ಳುವಾಗಲೂ ತೋರಿಕೊಳ್ಳದಿರುವಾಗಲೂ ಅದು ತನ್ನ ಸ್ವಚ್ಛ ರೂಪದಿಂದಲೇ ಇರುವಂತೆ ಆತ್ಮನು ಪ್ರಪಂಚವು ತೋರಿಕೊಳ್ಳುವುದು ತೋರಿಕೊಳ್ಳದಿರುವುದು ಇವುಗಳ ಮಾರ್ಪಡದೆ ಇವುಗಳಿಂದ ಮಾರ್ಪಡದೆ ಯಾವಾಗಲೂ ಅದ್ವಿತರೂಪನಾಗಿಯೇ ಇರ್ತಾನೆ ಆಕ್ಷೇಪ ವಿಷಯಗಳು ಶರೀರ ಇಂದ್ರಿಯಗಳು ಮನಸ್ಸು ಪ್ರಾಣ ಬುದ್ಧಿ ಅಹಂಕಾರ ಎಂಬ ಭೇದಗಳಿರುವಾಗಲೂ ವಿಷಯಗಳನ್ನು ಇಂದ್ರಿಯಗಳಿಂದ ಅರಿತು ಸುಖ ದುಃಖವನ್ನು ಅನುಭವಿಸುವಾಗಲೂ ಅವನು ಅದ್ವೈತನೇ ಸಮಾಧಾನ ಮೇಲೆ ವರ್ಣಿಸಿದ ವಿಭಾಗಗಳೆಲ್ಲವೂ ಕನ್ನಡಿಯಲ್ಲಿ ತೋರುವ ಪ್ರತಿಬಿಂಬದಂತೆ ಆದ್ದರಿಂದ ಅವನು ಅದ್ವೈತನೇ ಕನಸಿನಲ್ಲಿ ನಾವು ಒಂದನ್ನು ಅರಿಯುವಂತೆಯೂ ಒಂದು ಕೆಲಸವನ್ನು ಮಾಡುವಂತೆ ಆಮೇಲೆ ಸುಖ ದುಃಖವನ್ನು ಅನುಭವಿಸುವಂತೆಯೂ ಹೇಗೆ ನಿಜವಾಗಿ ನಮ್ಮಲ್ಲಿ ಯಾವ ಮಾರ್ಪಾಡು ಆಗಿರುವುದೇ ಇಲ್ಲವೋ ಅದರಂತೆಯೇ ಜ್ಞಾತೃ ಅಂದರೆ ಜ್ಞೇಯ ಅರಿಯಲು ಜ್ಞಾನ ಅರಿವು ಭೋಗೃ ಅನುಭವಿಸುವವನು ಭೋಗ್ಯ ಅನುಭವಿಸಲು ಪಡತಕ್ಕದ್ದು ಭೋಗ ಅನುಭವ ಎಂಬ ತ್ರಿಪುಟಗಳು ತ್ರಿಪುಟಿಗಳು ನಮ್ಮಲ್ಲಿ ತೋರುತ್ತಿರುವಾಗಲೂ ಪರಮಾರ್ಥವಾಗಿ ಈ ಮೂರರ ದ್ವೈತವು ನಮ್ಮ ಆತ್ಮನಲ್ಲಿ ಇರುವುದಿಲ್ಲ ಅವನು ಅದ್ವೈತನೇ ಆಗಿರ್ತಾನೆ ಅಂದರೆ ಜ್ಞಾತೃವು ಜ್ಞೇಯನು ಜ್ಞಾನವು ಒಂದೇ ಆಗಿರ್ತದೆ ಅದೇ ಆತ್ಮ ಅಂಥೇಳಿ ತಿಳಿಯುವವನು ಆತ್ಮ ತಿಳಿಯಲ್ಪಡತಕ್ಕದ್ದು ಆತ್ಮತತ್ವ ತಿಳಿಯುವು ಅಂತೇಳಿದರೆ ಆತ್ಮಜ್ಞಾನವೇ ಹೀಗೆ ಅದು ಮೂರು ಜ್ಞಾತೃಜ್ಞೇಯ ಜ್ಞಾನ ಮೂರು ಒಂದೇ ಅಂತೇಳಿ ಹೇಳ್ತಾಯಿದ್ದೇನೆ ಒಂದು ಅವಸ್ಥೆಯಲ್ಲಿ ಮಾಯಿಕವಾದ ದ್ವೈತವನ್ನು ನೋಡುವಂಥದ್ದು ಒಂದು ಅವಸ್ಥೆಯಲ್ಲಿ ನೋಡದೇ ಇರತಕ್ಕಂಥದ್ದು ಎಂಬಷ್ಟು ಮಾರ್ಪಾಡಾದರೂ ಆತ್ಮನಲ್ಲಿ ಇರುವುದೋ ಇಲ್ಲವೋ ಮಾಯಿಕವಾದ ಈ ದ್ವೈತವನ್ನು ನೋಡುವಂಥದ್ದು ಒಂದು ಅವಸ್ಥೆಯಲ್ಲಿ ಇನ್ನೊಂದು ಅವಸ್ಥೆಯಲ್ಲಿ ಇಷ್ಟಾದರೂ ವ್ಯತ್ಯಾಸ ಉಂಟ ಇಲ್ಲವೋ ಆತ್ಮನಲ್ಲಿ ಅವನು ಇಷ್ಟು ಮಟ್ಟಿಗೆ ತನ್ನೊಳಗೆ ತಾನು ದ್ವೈತ ರೂಪವುಳ್ಳವನಿಂದ ಆದುರೂ ಆಗುವುದಿಲ್ಲವೇ ಇಷ್ಟಾದರೂ ಕೂಡ ಅವನು ದ್ವೈತ ರೂಪನು ಅಂತೇಳಿ ಕಾಣಿಸುವುದಿಲ್ವೇ ಸಮಾಧಾನ ಇಲ್ಲ ಆತ್ಮನಿಗೆ ಅವಸ್ಥೆಗಳು ಉಂಟೆಂಬುದು ವ್ಯವಹಾರ ದೃಷ್ಟಿಯಿಂದಲೇ ಪರಮಾರ್ಥದಲ್ಲಿ ಸಾಕ್ಷಿ ಚೈತನ್ಯ ರೂಪನಾದ ಆತ್ಮನನ್ನು ಬಿಟ್ಟು ಸ್ವತಂತ್ರವಾದ ಯಾವ ಅವಸ್ಥೆಯೂ ಕೂಡ ಇರುವುದೇ ಇಲ್ಲ ಅವಸ್ಥೆಗಳೆಂಬವು ಪರಮಾರ್ಥವಾಗಿ ಆತ್ಮನೇ ಆಗಿರುತ್ತವೆ ಸರ್ವಂ ಖಲ್ಲು ಇದಂ ಬ್ರಹ್ಮ ಅಂತೇಳಿ ಉಪನಿಷತ್ತು ಹೇಳಿದೆ ಅಯಂ ಆತ್ಮ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ತತ್ವಮಸೀ ಇವೆಲ್ಲ ಉಪನಿಷದ್ವಾಕ್ಯಗಳಿಂದ ನಾವು ಸರ್ವವು ಆತ್ಮನ ಸ್ವರೂಪವೇ ಅಂತೇಳಿ ತಿಳಿಬೋದು ಆಕ್ಷೇಪ ಹೇಳ್ತಾರೆ ನೀವು ಹೇಳಿದ ದೃಷ್ಟಾಂತದಲ್ಲಿ ಕನ್ನಡಿ ಒಂದು ನಮಗಿಂತ ಬೇರೆಯಾಗಿ ಅದರಲ್ಲಿ ನಮ್ಮ ಪ್ರತಿಬಿಂಬವೂ ಬಿದ್ದಿರ್ತದೆ ಯಾವ ಎರಡನೇ ವಸ್ತುವು ಇಲ್ಲದ ಆತ್ಮನಿಗೆ ಯಾವುದರಲ್ಲಿ ಪ್ರತಿಬಿಂಬ ಬೀಳಬೇಕು ಒಂದು ಪ್ರಶ್ನೆ ಇದೆ ಆತ್ಮ ಇದೆ ಅದರ ಪ್ರತಿಬಿಂಬ ಬರಬೇಕಿರಲಿಲ್ಲ ಕನ್ನಡಿ ಅಥವಾ ಯಾವುದೊಂದು ಇನ್ನೊಂದು ವಸ್ತು ಬೇಕಾದರೂ ಪ್ರತಿಬಿಂಬ ಕಾಣಬೇಕಿದ್ರೆ ಈಗ ನಮ್ಮ ಮುಖ ಕಾಣಬೇಕಿದ್ರೆ ಪ್ರತಿಬಿಂಬ ಕಾಣಬೇಕಿದ್ರೆ ಕನ್ನಡಿ ಬೇಕಾಗ್ತದಲ್ಲಿ ಹಾಗೆ ಆತ್ಮನ ಪ್ರತಿಬಿಂಬ ಈ ಜಗತ್ತು ಅಂತೇಳಿ ಹೇಳಿದರೆ ಆತ್ಮನನ್ನು ಪ್ರತಿಫಲಿಸ್ತಕ್ಕಂಥದ್ದು ಯಾವುದು ಯಾವ ಕನ್ನಡಿ ಸಮಾಧಾನ ಹೇಳ್ತಾರೆ ದಾರ್ಷಾಂತಿಕದ ಕನ್ನಡಿಯು ಬೇರೊಂದು ವಸ್ತು ದೃಷ್ಟಾಂತದಲ್ಲಿ ಕೊಡ್ತಕ್ಕಂಥ ಕನ್ನಡಿ ಒಂದು ವಸ್ತುವಿನ ಪ್ರತಿಬಿಂಬ ತೋರಿಸ್ತಕ್ಕಂಥ ಕನ್ನಡಿ ಆ ವಸ್ತುವಿಗಿಂತ ಬೇರೆಯಾದ ವಸ್ತು ಆದರೆ ಆತ್ಮನ ಆತ್ಮನ ವಿಚಾರದಲ್ಲಿ ಆದರೆ ಆತ್ಮನೇ ಇಲ್ಲಿ ಕನ್ನಡಿ ಆತ್ಮನಲ್ಲಿಯೇ ಪ್ರಪಂಚವೆಂಬ ಪ್ರತಿಬಿಂಬವೂ ಬಿದ್ದಿರ್ತದೆ ಆತ್ಮನಲ್ಲಿಯೇ ಪ್ರಪಂಚವೆಂಬಂಥ ಪ್ರತಿಬಿಂಬ ಕಾಣಿಸ್ತಾ ಇರ್ತದೆ ಆತ್ಮನೆಂಬ ಕನ್ನಡಿಯಲ್ಲಿ ನೋಡಿ ಯಾವ ರೀತಿ ಹೇಳ್ತಾರೆ ಸ್ವಾಮೀಜಿಗಳು ಅಂತೇಳಿ ಸಚ್ಚಿದಾನಂದ ಸ್ವಾಮೀಜಿಗಳು ಹಾಗಾದರೆ ಆತ್ಮನ ನಿತ್ಯನಾಗಿರುವುದರಿಂದ ಪ್ರಪಂಚ ಭ್ರಾಂತಿಯು ನಿತ್ಯವೇ ಆಗುವುದಿಲ್ಲವೇ ಅಥವಾ ಇದು ಯಾವಾಗಲೂ ಇರುವುದರಿಂದ ಇದು ಭ್ರಾಂತಿಯೇ ಅಲ್ಲವೆಂದು ಯಾಕೆ ಹೇಳಬಾರ್ದು ಯಾವಾಗಲೂ ಇರುವಂಥದ್ದಲ್ವ ಭ್ರಾಂತಿ ಯಾಕೆ ಹಾಗಲ್ಲ ಆತ್ಮನಲ್ಲಿ ಯಾವಾಗಲೂ ಪ್ರಪಂಚವು ತೋರುತ್ತಿರುವುದೆಂಬುದು ಎಚ್ಚರದಲ್ಲಿ ಮಾತ್ರ ಇರುವ ವ್ಯವಹಾರದ ದೃಷ್ಟಿಯಿಂದ ಅವಸ್ಥಾ ತ್ರಯವನ್ನು ಮೀರಿರುವ ದೃಷ್ಟಿಯಿಂದ ನೋಡಿದರೆ ಯಾವ ಪ್ರಪಂಚದ ಪ್ರತಿಬಿಂಬೂ ಇರುವುದಿಲ್ಲ ಇದಲ್ಲದೆ ಕನ್ನಡಿಯ ದೃಷ್ಟಾಂತದಲ್ಲಿ ಅಂದರೆ ಈಗ ಗಾಢ ನಿದ್ದೆಯಲ್ಲಿ ಕಾಣಿಸ್ತದ ನಮಗೆ ಏನೂ ಗೊತ್ತಾಗೋದಿಲ್ಲ ಅಂದರೆ ಅದು ಆವಾಗ ಆತ್ಮಸ್ವರೂಪ ಮಾತ್ರ ಇರ್ತದೆ ಪ್ರಪಂಚಕ್ಕೂ ಗೋಚರಿಸುವುದಿಲ್ಲ ಹಾಗಾಗಿ ಅವಸ್ಥಾತ್ರಯವನ್ನು ಮೀರಿರ್ತಕ್ಕಂಥ ದೃಷ್ಟಿಯಿಂದ ನೋಡಿದರೆ ಯಾವ ಪ್ರಪಂಚದ ಅವಸ್ಥಾತ್ರಯ ಅಂದರೆ ಸ್ವಪ್ನ ಜಾಗೃತಿ ಸುಷುಪ್ತಿ ಗಾಢ ನಿದ್ದೆ ಈ ಮೂರು ಅವಸ್ಥೆಗಳನ್ನು ಮೀರಿದಂಥದ್ದು ಆತ್ಮತತ್ವ ಅಂತೇಳಿ ಆವಾಗ ಪ್ರಪಂ ಪ್ರಪಂಚದ ಇದು ಅದರಲ್ಲಿ ಇದಲ್ಲದೆ ಕನ್ನಡಿಯ ದೃಷ್ಟಾಂತದಲ್ಲಿ ಪ್ರತಿಬಿಂಬಕ್ಕೆ ಅನುರೂಪವಾದ ಮುಖವೇ ಮುಂತಾದ ನಿಜವಾದ ವಸ್ತುವೊಂದು ಹೊರಗೆ ಇದ್ದುಕೊಂಡು ಆದರೆ ಇಲ್ಲಿ ಪ್ರಪಂಚವಿಂಬ ಪ್ರತಿಬಿಂಬಕ್ಕೆ ಅನುಗುಣವಾಗಿ ಯಾವ ನಿಜವಾದ ಬೆಂಬವೂ ಇರುವುದೇ ಹುಸಿಯಾದ ಪ್ರತಿಬಿಂಬವೂ ಕನ್ನಡಿಯಲ್ಲಿ ಕಾಣುತ್ತಿರುವಂತೆ ಆತ್ಮನಲ್ಲಿ ಪ್ರಪಂಚವೂ ಕಾಣ್ತಾ ಇರ್ತದೆ ಮಕ್ಕಳು ಕನ್ನಡಿಯಲ್ಲಿ ತೋರುವ ಪ್ರತಿಬಿಂಬವನ್ನು ನಿಜವಾದ ವಸ್ತುವೆಂದು ಎಣಿಸುವ ದೊಡ್ಡವರು ಅದನ್ನು ಬರೆಯ ತೋರಿಕೆಯಿಂದ ನಿಶ್ಚಯಿಸುವರು ಅಜ್ಞರಿಗೆ ಅಜ್ಞಾನಿಗಳಿಗೆ ಸತ್ಯವೆಂದು ತೋರುತ್ತಿರುವ ಪ್ರಪಂಚವು ಜ್ಞಾನಿಗಳಿಗೂ ತೋರಿದರೂ ಅವರು ಅದು ಹುರುಳಿಲ್ಲದ ತೋರಿಕೆಯಿಂದ ನಿಶ್ಚಯಿಸ್ತಾರೆ ಕಾಣಿಸ್ತದೆ ಪ್ರಪಂಚ ಆದರೆ ಅದು ಮಿಥ್ಯಾ ಅಂತೇಳಿ ಅವರಿಗೆ ಕನ್ನಡ ಪ್ರತಿಬಿಂಬದ ಹಾಗೆ ಅಂಥೇಳಿ ಅನುಭವ ಆಗಿರ್ತದೆ ಅವರು ನಿಶ್ಚಯಿಸ್ತಾರೆ ಇಷ್ಟು ವಿಷಯಗಳಲ್ಲಿ ಪ್ರತಿಬಿಂಬಕ್ಕೂ ಪ್ರಪಂಚಕ್ಕೂ ಹೋಲಿಕೆ ಇದೆ ಎಂಬುದು ಮಾತ್ರವೇ ನಮ್ಮ ಅಭಿಪ್ರಾಯ ಆದ್ದರಿಂದ ನಾನು ಶಿವನು ಅಂತೇಳಿ ಕೊನೆಯದಾಗಿ ಹೇಳ್ತಾ ಇದ್ದಾರೆ ಈ ಶ್ಲೋಕದ ವಿವರಣೆಯ ಕೊನೆಯ ಭಾಗ ಸ ಶಿವೋಹಂ ಅಂತೇಳಿ ಅದರಿಂದ ಏನು ಸಿದ್ಧಾಂತವಾಯಿತು ಅಂದರೆ ಮೇಲೆ ಹೇಳಿದ ಜ್ಞಾನದ ದೃಷ್ಟಿಯನ್ನು ನೋಡಿದರೆ ನಾವು ಪರಮಾರ್ಥವಾಗಿ ಯಾವಾಗಲೂ ನಿತ್ಯ ಪೂರ್ಣ ಸ್ವರೂಪರಾದ ಅದ್ವಿತೀಯ ಚೈತನ್ಯ ಸ್ವರೂಪರೇ ಆಗಿದ್ದೇವೆ ಈ ನಮ್ಮ ಸ್ವರೂಪದಲ್ಲಿ ಜೀವತ್ತು ಜಗತ್ತು ವ್ಯಾವಹಾರಿಕ ದೃಷ್ಟಿಯಿಂದ ತೋರಿದರೂ ಅದು ಪರಮಾರ್ಥವಲ್ಲ ಆ ಕ್ಷೇಪಕ್ಕೆ ತಾನು ಇಂಥ ಅದ್ವೈತ ಸ್ವರೂಪನೆಂದು ತಿಳಿದುಕೊಂಡವನು ತಾನೇ ಮತ್ತೊಬ್ಬರಿಗೆ ಅದ್ವೈತ ತತ್ವವನ್ನು ಬೋಧಿಸಬೇಕು ಯಾಕೆ ಆದರೆ ಅದ್ವೈತನಾದವನಿಗೆ ದ್ವೈತದಲ್ಲಿ ಸತ್ಯತ್ವ ಬುದ್ಧಿಯೇ ಇರುವುದಿಲ್ಲವಾದ್ದರಿಂದ ಅವನು ಮತ್ತೊಬ್ಬರಿಗೆ ಬೋಧೆ ಮಾಡುವುದು ಹೇಗೆ ಅವನಿಂದ ಬೋಧೆಯನ್ನು ಮಾಡುವುದಕ್ಕೆ ಆಗದಿದ್ದರೆ ಅದ್ವೈತ ಶಾಸ್ತ್ರಕ್ಕೆ ಗುರುಶಿಷ್ಯ ಪರಂಪರೆ ಹೇಗೆ ಬರಬೇಕು ಅಂತೇಳಿ ಪ್ರಶ್ನೆ ಮಾಡ್ತಾರೆ ಸಮಾಧಾನ ಹೇಳ್ತಾರೆ ಈ ಸಂದೇಹವು ಮೇಲೆ ಹೇಳಿದ ವ್ಯಾವಹಾರಿಕ ಪಾರಮಾರ್ಥಿಕ ದೃಷ್ಟಿಗಳ ವಿವೇಕವಿಲ್ಲದವರಿಗೆ ಉಂಟಾಗ್ತದೆ ಯಾಕಂದರೆ ಹಾವಲ್ಲವೆಂದು ತಿಳಿದ ಮೇಲೂ ಹಗ್ಗವು ಹಾವಿನಂತೆ ತೋರುತ್ತಿದೆ ಎಂಬ ಅರಿವು ಇರಬಹುದು ಎಚ್ಚರವಾದ ಮೇಲೂ ನನಗೆ ಆಗ ಕನಸು ಎಚ್ಚರದಂತೆ ತೋರುತ್ತಿತ್ತು ಎಂಬ ಅರಿವು ಇರಬಹುದು ಕನ್ನಡಿಯಲ್ಲೇ ತೋರು ಪ್ರತಿಬಿಂಬೂ ಸತ್ಯವೇ ಎಂಬ ಅರಿವು ಹೋದ ಮೇಲೂ ನಾನು ಮಗುವಾಗಿದ್ದಾಗ ಪ್ರತಿಬಿಂಬವೇ ಸತ್ಯವೆಂದು ಭಾವಿಸಿದ್ದೆ ಎಂಬ ಅರಿವು ಉಳಿದುಕೊಳ್ಳುತ್ತದೆ ಅದರಂತೆಯೇ ಅದ್ವೈತ ಜ್ಞಾನವಾದ ಮೇಲೂ ಜನರಿಗೆ ಪ್ರಪಂಚವು ಸತ್ಯವೆಂದು ತೋರುತ್ತದೆ ಎಂಬ ಅರಿವು ಉಳಿದುಕೊಳ್ಳಬಹುದು ಹೇಗೆ ಅದ್ವೈತ ಜ್ಞಾನವಾದ ಒಬ್ಬರಿಗೆ ಒಬ್ಬನಿಗೆ ಜನರಿಗೆ ಪ್ರಪಂಚವು ಸತ್ಯವೆಂದು ತೋರುತ್ತದೆ ಎಂಬ ಅರಿವು ಇರುತ್ತದೆ ಇರಬಹುದು ತನಗಲ್ಲದಿದ್ದರು ಇದು ಹಗ್ಗವು ಹಾವಲ್ಲ ಕನಸು ಎಚ್ಚರದಂತೆ ತೋರಿದರೂ ಹುರುಳಿಲ್ಲದ್ದು ಕನ್ನಡಿಯಲ್ಲಿ ತೋರುವುದು ಬರಿಯ ಪ್ರತಿಬಿಂಬ ವ್ಯವಹರಿಸು ನಿಜವಾದ ವಸ್ತುವಲ್ಲ ಎಂದು ದೃಷ್ಟಾಂತದಲ್ಲಿ ಆಯಾ ವಸ್ತು ಸ್ವರೂಪವನ್ನು ಮಿಕ್ಕವರಿಗೆ ಹೇಗೆ ಅದನ್ನು ಹೇಳಿಕೊಡಬಹುದೋ ಅದರಂತೆಯೇ ಇಲ್ಲಿಯೂ ನೀವು ಸತ್ಯಜ್ಞಾನಾನಂದ ಸ್ವರೂಪರು ಜೀವತ್ವವಾಗಲಿ ಜಗತ್ತಾಗಲಿ ನಿಮ್ಮಲ್ಲಿರುವುದಿಲ್ಲ ಅಂತಲೂ ಬೋಧಿಸಬಹುದು ಆದರೆ ಇದೆಲ್ಲವೂ ವ್ಯಾವಹಾರಿಕ ದೃಷ್ಟಿಯಿಂದಲೂ ಹೇಳಿದ್ದು ವ್ಯಾವಹಾರಿಕ ದೃಷ್ಟಿಯಿಂದ ಶಾಸ್ತ್ರ ಶಿಷ್ಯ ಗುರು ಎಂಬ ಭೇದವು ಇರುತ್ತದೆ ಗುರು ಶಿಷ್ಯ ಭಾವವು ಸತ್ಯವಾಗಿರುವುದೆನ್ನುವುದು ಈ ದೃಷ್ಟಿಯಿಂದಲೇ ಹೊರತು ಪರಮಾರ್ಥ ದೃಷ್ಟಿಯಿಂದ ಅಲ್ಲ ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ಜೀವತ್ವವಾಗಲಿ ಜಗತ್ತಾಗಲಿ ಇಲ್ಲದಿರುವುದರಿಂದ ಆ ಜಗತ್ತಿನೊಳಗಿರುವ ಶಾಸ್ತ್ರ ಗುರು ಶಿಷ್ಯ ಭೇದ ಯಾವುದೂ ಇಲ್ಲ ಮೊಲದ ಕೊಂಬು ಅಂತೇಳಿ ಹೇಳಿದರೆ ಯಾವ ವಸ್ತುವು ಇಲ್ಲದ ಬರಿಯ ಮಾತಿನ ವಿಕಲ್ಪವೇ ಹೇಗೆ ಆಗ್ತದೋ ಹಾಗೆಯೇ ಪರಮಾರ್ಥ ದೃಷ್ಟಿಯಿಂದ ಗುರು ಶಿಷ್ಯಾದಿ ಭೇದವು ಬರಿಯ ವಿಕಲ್ಪವಾಗಿರುವುದು ಪರಮಾರ್ಥ ದೃಷ್ಟಿಯಲ್ಲಿ ಅದ್ವಿತೀಯ ಆತ್ಮನೊಬ್ಬನೇ ಸತ್ಯವಾಗಿರುವು ಆಕ್ಷೇಪ ಹೇಳ್ತಾರೆ ನಮಗೆ ದ್ವೈತವು ಸತ್ಯವಾಗಿರುವುದರಿಂದ ನಾವು ನಿಮ್ಮ ಮೇಲೆ ಆಕ್ಷೇಪವನ್ನು ಹಾಕಬಹುದು ಆದರೆ ನಿಮಗೆ ದ್ವೈತವು ಅಸತ್ಯವಾಗಿರುವುದರಿಂದ ನೀವು ಪರಿಹಾರವನ್ನು ಯಾರಿಗೆ ಹೇಳ್ತೀರಿ ಎಂದು ದ್ವೈತಿಗಳು ಅದ್ವೈತಗಳನ್ನು ಆಕ್ಷೇಪಿಸಬಹುದಲ್ವೇ ಅದಕ್ಕೆ ಸಮಾಧಾನ ಹೇಳ್ತಾರೆ ಆಕ್ಷೇಪಿಸಲಿ ಅದರಿಂದ ಅದ್ವೈತಿಗೆ ಯಾವ ಹಾನಿಯೂ ಇಲ್ಲ ದ್ವೈತ ದೃಷ್ಟಿಯಿಂದ ಆಕ್ಷೇಪ ಸಮಾಧಾನ ಆದಿಗಳು ಸತ್ಯವೆಂತಲೂ ಅದ್ವೈತ ದೃಷ್ಟಿಯಿಂದ ಅಸತ್ಯವೆಂತಲೂ ಆ ಕುತಾರ್ಕಿಕರಾದ ಆಕ್ಷೇಪಕರೆ ಒಪ್ಪಿಕೊಂಡಂತೆ ಆಗ್ತದೆ ಈ ದೃಷ್ಟಿಯಿಂದ ಆ ದೃಷ್ಟಿಯಿಂದ ಅದ ಅದ್ವೈತ ದೃಷ್ಟಿಯಿಂದ ಇದನ್ನು ಮಿಥ್ಯ ದ್ವೈತ ದೃಷ್ಟಿಯಿಂದ ಸತ್ಯ ಅಂದರೆ ಅವರೇ ಒಪ್ಪಿಕೊಂಡಾಗೆ ಆಗ್ತದೆ ಅದ್ವೈತವನ್ನು ಒಪ್ಪಿಕೊಂಡ ಮೇಲೆ ಯಾವ ಆಕ್ಷೇಪವನ್ನು ಯಾರಿಂದಲೂ ಮಾಡುವುದಕ್ಕಾಗುವುದಿಲ್ಲವೋ ಎಂಬುದು ಸ್ಪಷ್ಟವೇ ಆಗಿದೆ ಆದ್ದರಿಂದ ತತ್ವಪಕ್ಷಪಾತಿಯಾದ ಜಿಜ್ಞಾಸವು ಸತ್ಯಜ್ಞಾನಂದ ಸ್ವರೂಪನಾದ ಶಿವನೇ ನಾನು ಎಂಬ ಎಂಬುದನ್ನು ನಿಶ್ಶಂಕೆಯಿಂದ ನಿಶ್ಚಯಿಸಬಹುದು ಅಂತೇಳಿ ಹೇಳ್ತಾ ಇದ್ದಾರೆ ಇದು ನಾಲ್ಕನೇ ಶ್ಲೋಕದ ಪರಮಾರ್ಥ ಸ್ವಾಮೀಜಿಗಳಾದ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸರಸ್ವತಿಯವರ ಬಾಯಿಯಿಂದ ಬಂದಂತಹ ಅಮೃತವಾಣಿ ಇನ್ನು ಮುಂದೆ ಕೊನೆಯ ಶ್ಲೋಕ ವೇದಾಂತ ಜ್ಞಾನದ ಪ್ರಯೋಜನ ಏನು ಅಂತೇಳಿ ಇದನ್ನು ನಾವು ನಾಳೆ ದಿವಸ ನೋಡೋಣ ಹರೇರಾಮ ಶ್ರೀ ಶಂಕರ ಶ್ರೀ ಸಚ್ಚಿದಾನಂದ ಶ್ರೀ ಪರಬ್ರಹ್ಮ ಓಂ ಪರಬ್ರಹ್ಮ ಓಂ ತತ್ಸತ್